ಉಪಸಂಹಾರ ರಾಷ್ಟ್ರ ಸಂಸ್ಥಿತಿಯ ಮೂಲ ಸೂತ್ರಗಳು ರಾಷ್ಟ್ರಂ ವ ಅಶ್ವಮೇಧ ಕಲ್ಪತೆ ಹ ವಾಯ್ ತತ್ರ ಪ್ರಜಾಭ್ಯೋ ಯೋಗ ಕ್ಷೇಮ ಯತ್ರೈತೇನ ಯಜ್ಞೇನ ಯಜಂತೆ ರಾಷ್ಟ್ರವೆಂಬುದೇ ಅಶ್ವಮೇಧ ಯಜ್ಞ ರಾಜ್ಯದ ಸಂಕೇತ ಈ ಯಜ್ಞದಿಂದ ಪ್ರಜೆಗಳ ಯೋಗ ಸಂಪತ್ತು ಕ್ಷೇಮ ನಿರುಪಾದಿಕ ಸೌಖ್ಯವೂ ಹೀಗೆ ಮೂವತ್ತು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಸರ್ ಮಿರ್ಜಾ ರವರ ದಿವಾನಗಿರಿಯ ಕಾಲದಲ್ಲಿ ಅಂದಿನ ಮೈಸೂರು ಸರ್ಕಾರವು ರಾಜಕೀಯ ಸುಧಾರಣೆಗಳ ವಿಚಾರದಲ್ಲಿ ತಕ್ಕ ಶಿಫಾರಸುಗಳನ್ನು ಮಾಡಬೇಕೆಂದು ಒಂದು ಸಮಿತಿಯನ್ನು ನಿಯಮಿಸಿತು ಕೆಆರ್ ಶ್ರೀನಿವಾಸ ಅಯ್ಯಂಗಾರ್ಯರು ಅಧ್ಯಕ್ಷರಾಗಿದ್ದರು ಅದರ ಸದಸ್ಯರುಗಳಲ್ಲಿ ಎನ್ಎಸ್ ಸುಬ್ಬರಾವ್ ಎಸ್ ಹಿರಿಯಣ್ಣಯ್ಯ ಮೊದಲಾದ ಆಡಳಿತದ ಅನುಭವಿಗಳು ರಾವ್ ಬಹದ್ದೂರ್ ಎಂಸಿ ರಂಗಯ್ಯಂಗಾರ್ ವಿದ್ಯಾಧಿಕಾರಿಗಳಾಗಿದ್ದ ಶ್ರೀಮತಿ ರುಕ್ಮಿಣಿಯಮ್ಮನವರು ಮೊದಲಾದ ಸಾರ್ವಜನಿಕ ಅನುಭವಿಗಳು ಜನಾಬ್ ಮಹಮದ್ ಇಮಾಮ್ ಜನಾಬ್ ಹನೀಫ್ ಮೊದಲಾದವರೂ ಇದ್ದರು ಆ ಸಮಿತಿಯು ವರದಿ ಮಾಡಿದಾಗ ನಾನು ಒಂದು ಭಿನ್ನಾಭಿಪ್ರಾಯದ ಟಿಪ್ಪಣಿಯನ್ನು ಬರೆದು ಅದರಲ್ಲಿ ಜವಾಬ್ದಾರಿ ಸರಕಾರವೇ ಮೈಸೂರು ರಾಜ್ಯದ ಪ್ರಗತಿಯ ದೇಯ ವೆಂದು ಸರಕಾರವು ಕೂಡಲೇ ಅಂಗೀಕರಿಸಿ ಘೋಷಣೆ ಮಾಡಬೇಕೆಂದು ಹತ್ತು ವರ್ಷಗಳೊಳಗಾಗಿ ಆ ಬಗೆಗೆ ಯುಕ್ತವಾದ ಸಿದ್ಧತೆಗಳನ್ನು ನಡೆಸಲು ಸರ್ಕಾರವು ಬದ್ಧವಾಗಿರಬೇಕೆಂದು ಸಲಹೆ ದೊಂಬಿಯ ಉತ್ಸಾಹ ಆ ಆ ಸಲಹೆಯೂ ಇಂದು ಗತಕತೆ ಅದಕ್ಕಿಂತ ಬಹಳ ಹೆಚ್ಚಾದದ್ದು ಈಗ ನಡೆದು ಹೋಗಿದೆ ಆದರೆ ಆಗ ಕೆಲ ಮಂದಿ ನನ್ನನ್ನು ಕೇಳುತ್ತಿದ್ದ ಪ್ರಶ್ನೆ ಈಗಲೂ ಹಾಗೆಯೇ ಉಳಿದುಕೊಂಡಿದೆ ಮಹಾತ್ಮ ಗಾಂಧಿಯವರೇ ಆತುರದಲ್ಲಿ ಮುಂದಾಳಾಗಿದ್ದರು ವಿದುರಾಶ್ವತ್ತದ ಗಲಭೆಯಾದ ಮಾರನೆಯ ದಿನ ಅವರು ದಿವಾನ್ ಮಿರ್ಜಾ ಅವರಿಗೆ ಟೆಲಿಗ್ರಾಂ ಕಳುಹಿಸಿದರು ಹೀಗೆ ಈ ಕೂಡಲೇ ಜವಾಬ್ದಾರಿ ಸರಕಾರವನ್ನು ಕೊಟ್ಟುಬಿಡಿ ಜನ ತಮ್ಮ ಅರ್ಹತೆಯನ್ನು ಈಗ ರುಜುವಾತು ಮಾಡಿಕೊಂಡಿದ್ದಾರೆ ಎಂದು ಇದರ ತಾತ್ಪರ್ಯ ಏನು ದೊಂಬಿಯ ಉತ್ಸಾಹವು ಅರ್ಹತೆಯ ರುಜುವಾತೆಂದಲ್ಲವೇ ಜವಾಬ್ದಾರಿ ಸರಕಾರದ ಹೆಸರಿನಲ್ಲಿ ನಡೆಸುತ್ತಿದ್ದ ಚಳುವಳಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತಕ್ಕೆ ಹಿಂದೆಯೇ ಪ್ರಬಲವಾಗಿತ್ತು ಸುಲ್ತಾನ್ಪೇಟೆಯ ಗದ್ದಲ ಸಾವಿರದ ವಿದುರಾಶ್ವತ್ತದ ಗದ್ದಲ ಮೊದಲಾದ ದೊಂಬಿಯ ಪ್ರಕರಣಗಳು ಆ ಚಳವಳಿಯ ಅಂಶಗಳು ಆ ಕಾಲದಲ್ಲಿ ಬ್ರಿಟಿಷ್ ಇಂಡಿಯಾದಲ್ಲಿ ರಾಜಕೀಯ ಚಳವಳಿ ಜೋರಾಗಿತ್ತಷ್ಟೇ ಮಹಾತ್ಮ ಗಾಂಧಿಯವರ ಸ್ಫೂರ್ತಿ ಪ್ರಭಾವದಿಂದ ಅಲ್ಲಿಯ ದೊಡ್ಡ ಚಳವಳಿ ಬಹುಮುಖವಾಗಿ ಹರಡುತ್ತಿತ್ತು ಮದರಾಸಿನ ಬಳಿಯ ಬಂಗಾಳಕೊಲ್ಲಿಯಲ್ಲಿ ವಾಯುಮಾನದ ಒತ್ತಡ ಬಂದು ಮೋಡವೆದ್ದು ಹನಿ ಜಿನುಗಿದಾಗ ಬೆಂಗಳೂರಿನ ಅದನ್ನು ತಪ್ಪಿಸಿಕೊಳ್ಳಲಾಗುತ್ತದೆಯೇ ಹೀಗೆ ಕಾಂಗ್ರೆಸ್ಸಿನ ಚಳವಳಿ ಮೈಸೂರಿನ ಚಳವಳಿಗೆ ಮದ್ವತ್ತು ಕೊಟ್ಟಿತು ಈ ವಾತಾವರಣದ ಒತ್ತಡವನ್ನು ಕಂಡುಕೊಂಡಿದ್ದರಿಂದಲೇ ಮಿರ್ಜಾ ಸರಕಾರವು ಮೇಲೆ ಹೇಳಿದ ಸಮಿತಿಯನ್ನು ನಿಯಮಿಸಿತೆಂದು ನಾವು ಅಂಗೀಕರಿಸಬಹುದು ಹಿತಚಿಂತಕರ ಪ್ರಶ್ನೆ ಕಾಂಗ್ರೆಸ್ಸಿಗೂ ಇತರ ಯಾವ ರಾಜಕೀಯ ಚಳವಳಿಗೂ ಸೇರದೆ ಇದ್ದ ನೂರಾರು ಮಂದಿ ದೊಡ್ಡ ಮನುಷ್ಯರು ನಮ್ಮಗಳನ್ನು ಆಗ ಸ್ನೇಹ ಒಂದು ಪ್ರಶ್ನೆ ಕೇಳುತ್ತಿದ್ದರು ಅಂಥ ದೊಡ್ಡ ಮನುಷ್ಯರು ಯಾವ ರಾಜಕೀಯ ಪಕ್ಷಕ್ಕೂ ಸೇರದೆ ರಾಜ್ಯದ ಯೋಗಕ್ಷೇಮದಲ್ಲಿ ಹಿತಚಿಂತಕರಾಗಿದ್ದವರು ಆಗ ಇದ್ದವರೆಂಬುದೇ ಎಂಬುದೇ ಒಂದು ದೊಡ್ಡ ವಿಶೇಷ ಸಂಗತಿ ಅದಕ್ಕೆ ಒಂದು ಉದಾಹರಣೆ ಸರ್ ಕೆಪಿ ಪುಟ್ಟಣ್ಣ ಶಿಟ್ಟರವರು ಬಹು ಹಳೆಯ ಕಾಲದ ಲಾಯರುಗಳು ಇದ್ದರು ಈಗ ಅಂತ ಪಕ್ಷಾತೀತ ಸಾರ್ವಜನಿಕ ದೊಡ್ಡ ಮನುಷ್ಯರಿದ್ದರೆ ಅವರ ಸಂಖ್ಯೆ ಕೈಬೆರಳ ಮೇಲೆ ಎಣಿಸುವಷ್ಟು ಕೂಡ ಇಲ್ಲವೆಂದು ನನಗನ್ನಿಸುತ್ತದೆ ಆ ಜನದ ಪ್ರಶ್ನೆ ಹೀಗೆ ಈಗ ನಿಮಗೆ ಏನು ಕೊರುತ್ತೆ. ಯಾವ ಭಾಗದಲ್ಲಿ ನಮ್ಮ ರಾಜ್ಯ ಈಗ ಕಡಿಮೆಯಾಗಿದೆ ಏನನ್ನು ತಿದ್ದಿದರೆ ನಿಮಗೆ ಸಮ್ಮತವಾಗುತ್ತದೆ ಇಂಥ ಪ್ರಶ್ನೆಗಳನ್ನು ಜನ ಹಾಕಿದಾಗ ನನಗಂತೂ ಗಂಟಲು ಕಟ್ಟುತ್ತಿತ್ತು ತೆರಿಗೆ ಹೆಚ್ಚೆನ್ನೋಣವೇ ರಾಜ್ಯದಲ್ಲಿ ತುಂಬ ಲಂಚ ಎಂದು ಹೇಳಬೇಕೆ ಅಧಿಕಾರಸ್ಥರು ದಡ್ಡರು ಎನ್ನಬೇಕೆ ನ್ಯಾಯದ ವಿಚಕ್ಷಣೆ ಇಲ್ಲವೆಂದು ಹೇಳಬೇಕೆ ಬೆಟ್ಟಿಟ್ಟು ತೋರಿಸಬಹುದಾದ ದೋಷ ಯಾವುದು ನನ್ನ ಕಣ್ಣಿಗೆ ಕಾಣುತ್ತಿರಲಿಲ್ಲ ಸಣ್ಣ ಸಣ್ಣ ಜುಜುಬಿ ದೋಷಗಳಿದ್ದಿರಬಹುದು ಅಂತ ಜುಜುಬಿ ದೋಷಗಳು ಯಾವ ಸರಕಾರ ಪದ್ಧತಿಯಲ್ಲಿಲ್ಲ ಎಲ್ಲ ಮನುಷ್ಯ ಸಂಸ್ಥೆಗಳಲ್ಲಿಯೂ ಅಂಥ ಸಣ್ಣ ಸಣ್ಣ ಅಕ್ರಮಗಳು ಅಷ್ಟಿಷ್ಟು ಇರುತ್ತವೆ ಈ ಚಿಲ್ಲರೆ ಲೋಪದೋಷಗಳನ್ನು ಬಿಟ್ಟು ದೊಡ್ಡ ದೊಡ್ಡ ವಿಷಯಗಳನ್ನು ಮಾತ್ರ ನೋಡಿದರೆ ಅಂದಿನ ಮೈಸೂರು ರಾಜ್ಯವು ಬ್ರಿಟಿಷ್ ಇಂಡಿಯಾದ ಯಾವ ಪ್ರಾಂತಕ್ಕಿಂತ ಯಾವ ವಿಷಯದಲ್ಲಿಯೂ ಹೀನವಾಗಿರಲಿಲ್ಲ ಮತ್ತು ಅನೇಕ ವಿಷಯಗಳಲ್ಲಿ ಮುಂಬರಿದು ಮಾರ್ಗದರ್ಶಿಯಾಗಿತ್ತು ಇದು ನಮ್ಮ ನಮ್ಮ ಹೃದಯಗಳಲ್ಲಿ ಸತ್ಯವೆಂದು ತೋರಿತ್ತು ನಮ್ಮ ಪ್ರತ್ಯುತ್ತರ ಆದರೆ ಚಳವಳಿಯನ್ನೆಬ್ಬಿಸಿದ್ದೇವಲ್ಲ ಪ್ರಶ್ನೆಯನ್ನೆದುರಿಸಿದಾಗ ನಮ್ಮ ಪುಕಾರು ನಿರಾಧಾರವಾದದ್ದೆಂದು ಒಪ್ಪಿಕೊಳ್ಳಲಾದೀತೆ ಕನ್ನಡದ ಒಂದು ಗಾದೆ ಇದೆಯಲ್ಲ ಒಲ್ಲದ ಗಂಡ ಮೊಸರಿನಲ್ಲಿ ಕಣ್ಣು ಕಲ್ಲು ಹುಡುಕಿದ ಎಂದು ನಮಗಿದ್ದದ್ದು ಅದೊಂದೇ ಉಪಾಯ ನಾವು ಹೇಳಿದೆವು ನಮಗೆ ಸಿಟಿಸನ್ಶಿಪ್ ರೈಟ್ಸ್ ಇಲ್ಲ ಎಂದರೆ ರಾಷ್ಟ್ರಕ್ಕ ಪ್ರಜೆಗೆ ಸಲ್ಲುವ ಹಕ್ಕುದಾರಿಗಳು ಇಲ್ಲ ಎಂದು ಹೀಗೆಂದರೆ ಏನು ನೋಡಿ ಪತ್ರಿಕಾ ನಿರ್ಬಂಧದ ಕಾನೂನಿದೆ ಅದು ಪ್ರಜಾ ಸ್ವಾತಂತ್ರ್ಯಕ್ಕೆ ಅಡ್ಡಿ ಎರಡನೆಯದಾಗಿ ಎಕ್ಸಿಕ್ಯೂಟಿವ್ ಕೌನ್ಸಿಲ್ನಲ್ಲಿ ಪ್ರಜೆಗಳಿಂದ ಚುನಾಯಿತನಾದ ಪ್ರತಿನಿಧಿ ಇಲ್ಲ ಮೂರನೆಯದಾಗಿ ಸರಕಾರದ ಬಡ್ಜೆಟ್ಟಿನ ಮೇಲೆ ಪ್ರಜಾವರ್ಗಕ್ಕೆ ಹೆಚ್ಚಿನ ಅಧಿಕಾರವಿಲ್ಲ ನಾಲ್ಕನೇದಾಗಿ ಇಂಡಿಯಾ ಸರ್ಕಾರದ ಆಡಳಿತದ ವಿಷಯದಲ್ಲಿ ನಮಗೆ ಏನೇನೂ ಅಧಿಕಾರಗಳಿಲ್ಲ ನಾವು ಇಂಡಿಯಾದ ಪ್ರಜೆಗಳೆಂದು ಹೇಳಿಕೊಳ್ಳುವುದು ಈಗ ವ್ಯರ್ಥವಾಗಿದೆ ಇಂಡಿಯಾದ ರಾಜಕೀಯದಲ್ಲಿ ನಮ್ಮ ಕೈಯಿರಬೇಕು ಐದನೆಯದಾಗಿ ನಮ್ಮ ಹೈಕೋರ್ಟಿನ ಅಧಿಕಾರದ ಉನ್ನತಿ ಸಾಲದು ನಮಗೆ ಹೈಕೋರ್ಟಿನ ಮೇಲೆ ಅಪೀಲು ಹಿಡಿಯುವ ಒಂದು ಕೋರ್ಟ್ ಬೇಕು ಹಕ್ಕುದಾರಿಗಳು ಈ ರೀತಿಯಾಗಿ ನಮ್ಮ ಹಕ್ಕುದಾರಿಗಳನ್ನು ಆಯಾ ಕ್ಷಣಕ್ಕೆ ತೋರಿದಂತೆ ಬೆಳೆಸುತ್ತಾ ಹೋದೆವು ನಾವು ಹಕ್ಕು ಹಕ್ಕುದಾರಿಗಳನ್ನೆಲ್ಲ ಪುಸ್ತಕ ಸೂತ್ರದ ಹಕ್ಕು ಹಕ್ಕುದಾರಿಗಳು ಎಂದು ಹೇಳಬಹುದು ಅವು ಜನಸಾಮಾನ್ಯದ ನಿತ್ಯದ ಜೀವನಕ್ಕೆ ನೇರವಾಗಿ ಸಂಬಂಧಪಟ್ಟವಲ್ಲ ಜನಸಾಮಾನ್ಯಕ್ಕೆ ದಿನ ದಿನವೂ ಬೇಕಾದ ಬೇಕಾಗುವ ಅನುಕೂಲತೆಗಳು ಅನ್ನ ಬಟ್ಟೆ ದೀಪ ನೀರು ರಸ್ತೆಗಳು ವೈದ್ಯಾನುಕೂಲ ಪೊಲೀಸ್ ಉಸ್ತುವಾರಿ ವ್ಯವಹಾರ ನಿರ್ಣಯಕ್ಕೆ ನ್ಯಾಯಸ್ಥಾನ ಬೇಸಾಯಗಾರರಿಗೆ ಜಮೀನು ಕೆರೆ ಕುಂಟೆ ಕಾಲುವೆ ಸೇತುವೆ ಇವು ಎಲ್ಲ ಜನಕ್ಕೂ ಎಲ್ಲ ದಿನವೂ ಬೇಕಾಗಿರುವ ಸೌಕರ್ಯ ಈ ಸಾಮಾನ್ಯ ಸೌಕರ್ಯಗಳ ಬಾಬಿನಲ್ಲಿ ಮಿರ್ಜಾ ಸರಕಾರದಲ್ಲಿ ದೊಡ್ಡ ಕೊರತೆಯೇನೂ ಇರಲಿಲ್ಲ ಎಲ್ಲಿಯಾದರೂ ಕೊರತೆ ಇದ್ದು ಅದನ್ನು ಸರಿಪಡಿಸುವುದರಲ್ಲಿ ಬಹುಕಾಲ ತಡವಾಗಿದ್ದರೆ ಆ ಸಂಗತಿಯನ್ನು ದಿವಾನರ ಗಮನಕ್ಕೆ ತಂದರೆ ಸಾಕಾಗಿತ್ತು ಕೆಲವು ತಿಂಗಳೊಳಗಾಗಿ ಆ ಕೊರತೆ ಪರಿಹಾರವಾಗುತ್ತಿತ್ತು ಇವು ನಿತ್ಯಾನುಭವದ ಹಕ್ಕುದಾರಿಗಳು ನಾವು ಬಾಯಿಯಿಂದ ಹೇಳುತ್ತಿದ್ದುದಾದರೂ ಥಿಯೋರಿಟಿಕಲ್ ರೈಟ್ಸ್ ಪತ್ರಿಕೆಗಳ ಕಾನೂನಿದ್ದ ಕಾರಣದಿಂದ ನ್ಯಾಯವಾದ ಗುಣದೋಷ ವಿಮರ್ಶೆಗೆ ಯಾವ ಅಡ್ಡಿಯೂ ಆಗಿರಲಿಲ್ಲ ಆ ಕಾನೂನಿನಿಂದ ಬಂಗಪಟ್ಟ ಪತ್ರಿಕೆ ಯಾವುದೂ ಇಲ್ಲ ಸರಕಾರದ ಮಂತ್ರಿಮಂಡಲಕ್ಕೆ ಪ್ರಜಾವರ್ಗದಿಂದ ನೇರವಾಗಿ ಒಬ್ಬಿಬ್ಬರನ್ನು ಆರಿಸಿಕೊಳ್ಳಬೇಕೆಂಬುದು ಬಹಳ ಕಷ್ಟದ ವಿಚಾರವೇನೂ ಆಗಿರಲಿಲ್ಲ ಅದೊಂದು ಸಣ್ಣ ಸುಧಾರಣೆಯ ಕಾರಣದಿಂದ ಸರಕಾರದ ಪದ್ಧತಿ ಅಮೂಲಾಗ್ರವಾಗಿ ಬದಲಾಯಿಸಿ ಸರಕಾರವು ವಿರೂಪವಾಗಬೇಕಾದದ್ದಿರಲಿಲ್ಲ ಒಟ್ಟು ಇಂಡಿಯಾದ ರಾಜಕೀಯದಲ್ಲಿ ಮೈಸೂರು ಪ್ರಜೆಯ ಕೈವಾಡ ಈಗಲೂ ಏನೂ ಇಲ್ಲ ಯಾರೋ ಒಬ್ಬರು ಒಬ್ಬರೋ ಇಬ್ಬರೋ ದೆಹಲಿಯಲ್ಲಿ ಮಂತ್ರಿಗಳಾಗಿದ್ದರೆ ಮೈಸೂರಿನ ಪ್ರಜೆಗೆ ಅದರಿಂದ ಹೆಚ್ಚೇನು ಇನ್ನು ಹಣಕಾಸಿನ ವಿಚಾರ ನೋಡಿದರೆ ಮೈಸೂರಿನ ಪ್ರಜೆಗೆ ತೆರಿಗೆಯ ಬಾರ ಎಲ್ಲಿಯಾದರೂ ಕರಿ ಬೆಂಗಳೂರು ವಿಧಾನಸೌಧದ ಕಡೆಯಿಂದಾಗಲಿ ದೆಹಲಿಯ ರಾಷ್ಟ್ರಪತಿ ಭವನದ ಕಡೆಯಿಂದಾಗಲಿ ಖರ್ಚು ವೆಚ್ಚ ಹೆಚ್ಚುತ್ತಿದೆಯೇ ಕಡಿಮೆಯಾಗುತ್ತಿದೆಯೇ ಕಲಹ ಕಲ್ಯಾಣ ಹೀಗೆ ಯಾವ ದೃಷ್ಟಿಯಿಂದ ನೋಡಿದರೂ ಜನರ ಸದ್ಯದ ಜೀವನಕ್ಕೆ ಹೆಚ್ಚಿನ ಅನುಕೂಲತೆ ಆಗಿರುವುದು ಕಾಣಬರುತ್ತಿಲ್ಲ ತಮಿಳಿನಲ್ಲಿ ಒಂದು ಗಾದೆ ಕೆತ್ತಾಂಡ ಪಟ್ಟಿಯಾರ್ ಕಿ ಕಲಹ ಕಲ್ಯಾಣಂ ಎಂದು ಅದರಂತೆ ರಾಜಕೀಯ ಪಕ್ಷಗಳ ಕಲಹ ಕಲ್ಯಾಣವೇ ದೇಶದ ಪಾಡಾಗಿದೆ ಓಟಿನ ಬೇಟೆ ಲಾಭದ ಲೋಲುಪತೆ ಕಲಹ ಕಲ್ಯಾಣ ಇವು ದೇಶಕ್ಕೆ ನಮ್ಮ ಹೊಸ ರಾಜಕೀಯದಿಂದ ಬಂದಿರುವ ಸೌಭಾಗ್ಯ ಈ ಮೇಲಣ ವಿವೇಕವು ಸಂಪೂರ್ಣವಾಗಿ ಇಪ್ಪತ್ತು ಇಪ್ಪತ್ತೆರಡು ವರ್ಷಗಳ ವಾಸ್ತವಾನುಭವದ ಸಿದ್ಧಾಂತ ಪುಸ್ತಕ ಪಂಕ್ತಿಯು ವಾಸ್ತವಾನುಭವವು ಒಂದಕ್ಕೊಂದು ಎಷ್ಟು ದೂರವೆಂಬುದು ಈಗ ಸ್ಪಷ್ಟವಾಗಿದೆ ಪುಸ್ತಕ ಪಂಕ್ತಿಯಲ್ಲಿ ಆಕರ್ಷಕವಾಗಿ ಕಂಡ ರಾಜ್ಯ ಪದ್ಧತಿ ವಾಸ್ತವಾನುಭವದಲ್ಲಿ ಇಷ್ಟು ಅಸಹ್ಯವಾದದ್ದೇಕೆ ನಿಜ ಹೇಳಬೇಕಾದರೆ ಮೋಸ ಹೋದವರು ನಾವು ನಮ್ಮ ಹಠದಿಂದ ನಾವು ವಂಚಿತರಾದೆವು ಅಧಿಕಾರ ಸಂಪತ್ತು ಎದುರು ಬಂದಾಗ ಮನುಷ್ಯ ಸ್ವಭಾವವು ಎಷ್ಟು ನೀಚವಾಗುತ್ತದೆ ಎಂಬುದರ ಕಲ್ಪನೆ ನಮಗೆ ಆಗ ಬಂದಿರಲಿಲ್ಲ ನಮ್ಮ ಉತ್ಸಾಹ ಮನುಷ್ಯ ನೈಜವಾದ ದೌರ್ಬಲ್ಯವನ್ನು ನಮ್ಮಿಂದ ಮರೆಯಿಸಿತು ರಾಮರಾಜ್ಯ ನಾವು ಮಹರ್ಷಿಗಳ ಸಂತತಿಯವರಲ್ಲವೇ ಸತ್ಯ ಶೌಚ ಸದಾಚಾರಗಳು ನಮ್ಮ ಸ್ವಭಾವಗಳೇ ಎನಿಸುವಷ್ಟರ ಮಟ್ಟಿಗೆ ಆಗಿತ್ತೆಂದು ಪುಣ್ಯಕಥೆಗಳು ತಿಳಿಸುತ್ತವೆ ಸ್ವರಾಜ್ಯ ಬಂದ ಮೇಲೂ ನಾವು ಹಾಗೆಯೇ ತಾನೇ ನಡೆದೆವು ವೇದಶಾಸ್ತ್ರ ಪುರಾಣಗಳು ದೂರದ ಪೂರ್ವಕಾಲದವು ಎಂಬುದಾದರೆ ಮಹಾತ್ಮ ಗಾಂಧಿಯವರು ಸಾಕ್ಷಾತ್ತಾಗಿ ಸತ್ಯ ಅಹಿಂಸೆ ಅಪರಿಗ್ರಹಗಳನ್ನು ಸಾಧಿಸು ನಾವು ಅನುಯಾಯಿಗಳಾದ ಮೇಲೆ ನಮ್ಮ ಅಧಿಕಾರ ಚಾಲನೆ ಮನು ಮಾಂದಿಗಳ ಪ್ರಭುತ್ವದಂತೆಯೇ ಆಗಬೇಕು ರಾಮರಾಜ್ಯವೇ ನಮ್ಮ ಧ್ಯೇಯವೆಂದಲ್ಲವೇ ಮಹಾತ್ಮರು ಸಾರಿದ್ದು ಈ ರೀತಿಯಾಗಿ ನಾವು ನಮ್ಮ ಭುಜಗಳನ್ನೇ ಚಪ್ಪರಿಸಿಕೊಂಡು ಹಿಗಿದೆವು ಆದರೆ ಕನಕಪು ಸಿಂಹಾಸನ ಮುನ ಶುನಕಮು ಕೂರ್ಚುಂಡಬೆಟ್ಟ ಶುಭ ಲಗ್ನ ಮುನೋ ಮುನನ್ ಈ ಮಾತಿನ ಸತ್ಯವನ್ನು ಮರೆತವು ಅನುಭವ ಈಗ ಅದನ್ನು ಜ್ಞಾಪಕಕ್ಕೆ ತರುತ್ತಿದೆ ಭಗವಂತನು ಗೀತೆಯಲ್ಲಿ ಪ್ರಕೃತಿ ತ್ವ ನಿಯೋಕ್ಷತಿ ಎಂದಿದ್ದಾನಲ್ಲವೇ ನಮ್ಮ ಪ್ರಕೃತಿ ಎಷ್ಟೆರದೋ ನಮ್ಮ ಸಾಧನೆ ಅಷ್ಟೆರದು ನಮ್ಮ ಪ್ರಕೃತಿಯನ್ನು ನಾವು ತಿಳಿದುಕೊಂಡಿಲ್ಲ ಪ್ರಕೃತಿಯಲ್ಲಿಯ ಆಶಾ ಪ್ರೇರಣೆಗಳನ್ನು ಮಾತ್ರ ಬೆಳೆಸಿಕೊಂಡಿದ್ದೇವೆ ಪ್ರಜಾಪ್ರಭುತ್ವದಲ್ಲಿ ಆಶೆಗಳು ಬೆಳೆದು ಆತ್ಮ ಸಂಯಮ ಕುಗ್ಗುತ್ತಿದೆ ಒಂದು ಹೆಬ್ಬಾವಿಗೆ ಹಸು ಹೆಚ್ಚಿದಂತೆ ಆತುರದಲ್ಲಿ ಅದು ತಿನ್ನಲು ಏನನ್ನು ಕಾಣದೆ ತನ್ನ ಬಾಲದ ತುದಿಯನ್ನೇ ಕಬಳಿಸಲಾರಂಭಿಸಿದಂತೆ ಅರ್ಧ ಮೈಯನ್ನು ತಿಂದುಕೊಂಡ ಮೇಲೆ ಅದಕ್ಕೆ ಎಚ್ಚರಿಕೆ ಬಂತು ಆಗ ಎಚ್ಚರಿಕೆ ನಿಷ್ಪ್ರಯೋಜಕವಾಗಿತ್ತು ಆಗ ಹಾವು ಇಲ್ಲ ಅದನ್ನು ತಿನ್ನುವರೂ ಇಲ್ಲ ನಾವು ಅದಕ್ಕಿಂತ ವಿವೇಕಿಗಳಲ್ಲವೆ ಮಹಾತ್ಮ ಗಾಂಧಿ ಅವರು ನಮ್ಮ ದೇಶಕ್ಕಾಗಿ ತಾವು ಇರಿಸಿಕೊಂಡಿದ್ದ ಆದರ್ಶವು ರಾಮರಾಜ್ಯವೆಂದು ಹೇಳುತ್ತಿದ್ದರಲ್ಲವೇ ರಾಮರಾಜ್ಯದಲ್ಲಿ ಪಾರ್ಲಿಮೆಂಟ್ ಇತ್ತೆ ಚುನಾವಣೆ ಇತ್ತೆ ಪಾರ್ಟಿ ಇತ್ತೆ ಪಂಚವಾರ್ಷಿಕ ಯೋಜನೆ ಇತ್ತೆ ಅದು ಹಳೆಯ ಕಂದಾಚಾರದ ಕಾಲ ಆಗಿನವರು ಚಾಲಾಕು ಜನರಲ್ಲ ಅವರು ನವ ನಾಗರಿಕರಲ್ಲ ಅವರೊಪ್ಪಿದ್ದದ್ದನ್ನು ಶಕ ಸಾವಿರದ ಜನ ಒಪ್ಪಲಾದೀತೆ ಈಗ ರಾಮರಾಜ್ಯವೂ ಸಾಧ್ಯವಲ್ಲ ಈಗ ಬೇರೆ ಯೋಜನೆ ಅವಶ್ಯವಾಗಿದೆ ಪ್ರಜಾರಾಜ್ಯದಿಂದ ಏಳ್ಗೆಯೇ ಎಷ್ಟೋ ದೇಶಗಳು ಪ್ರಜಾರಾಜ್ಯದಿಂದ ಮೇಲ್ಮೆ ಪಡೆದುಕೊಂಡಿಲ್ಲವೆ ಎಂಬ ಪ್ರಶ್ನೆಯನ್ನು ಯಾರಾದರೂ ಕೇಳಿಯಾರು ಈಗ ಕ್ರಿಶ್ ಕ್ರಿಸ್ತ ಶಕ ಆ ಪ್ರಶ್ನೆಗೆ ಉತ್ತರವನ್ನು ನಿಷ್ಕರ್ಷಿಯಾಗಿ ಹೇಳಬಹುದು ಪ್ರಜಾರಾಜ್ಯದ ಕಾರಣದಿಂದ ಯಾವ ದೇಶವೂ ಉತ್ಕೃಷ್ಟ ಸ್ಥಿತಿಗೆ ಬಂದಿಲ್ಲ ರಷ್ಯಾ ಇಂಗ್ಲೆಂಡ್ ಜರ್ಮನಿ ಫ್ರಾನ್ಸ್ ಅಮೆರಿಕಾ ಈ ಯಾವ ಪಾಶ್ಚಾತ್ಯ ರಾಜ್ಯವನ್ನು ನೋಡಿದರೂ ಅಲ್ಲಿಯ ರಾಜ್ಯ ಪದ್ಧತಿಯಿಂದ ಆಯಾ ದೇಶದ ಜನರು ಸಂತೃಪ್ತರಾಗಿದ್ದಾರೆಂದು ಹೇಳುವ ಹಾಗಿಲ್ಲ ಇಂಡಿಯಾದ ಜನಕ್ಕೆ ಆದರ್ಶವೆನಿಸಿಕೊಂಡಿದ್ದ ಇಂಗ್ಲೆಂಡಿನಲ್ಲಿಯೇ ರಾಜ್ಯ ಈಗ ಅಸ್ತವ್ಯಸ್ತ ಕಾರ್ಮಿಕ ಜನವರ್ಗ ಅಧಿಕಾರಕ್ಕೆ ಬಂದ ಮೇಲೆ ಹಿಂದಿನ ಸಂಸ್ಥೆ ಸಂಪ್ರದಾಯಗಳು ಕದಲಿ ಚದರಿ ಹೋಗಿ ಜನರ ಜೀವನ ಕುಂಟು ಕುಂಟಾಗುತ್ತಿದೆ ರಾಜ್ಯದ ಆಡಳಿತ ಆಗಾಗ ಎಡವಿ ಮುಗ್ಗರಿಸುತ್ತಿದೆ ಅದರಿಂದ ದೇಶದ ಸಂಪತ್ತಿನ ಪರಿಸ್ಥಿತಿಯು ಚಿಂತೆಗೀಡಾಗಿದೆ ಅಮೆರಿಕದ ಪರಿಸ್ಥಿತಿ ಇನ್ನೊಂದು ದೃಷ್ಟಿಯಿಂದ ಹದಗೆಟ್ಟಿದೆ ಫ್ರಾನ್ಸಿನಲ್ಲಿ ಸಂತತ ಸಂಕ್ಷೋಭೆ ಹೀಗೆ ಪ್ರಪಂಚದ ಯಾವ ಭಾಗದಲ್ಲಿಯೂ ಒಂದು ವ್ಯವ ಇಲ್ಲವಾಗಿದೆ ನಾಳೆ ಏನು ನಾಳಿದ್ದೇನು ಎಂಬ ಕಳವಳ ಜನದ ಮನಸ್ಸನ್ನು ಹಿಡಿದಿದೆ ಸಂಪತ್ ಸಮೃದ್ಧಿ ಸಂಪತ್ತಿನ ವಿಷಯದಲ್ಲಿ ಇಂಡಿಯಾಕ್ಕಿಂತ ಅವು ಹೆಚ್ಚು ಚಟುವಟಿಕೆ ತೋರುತ್ತಿರುವುದು ನಿಜ ಆ ಚಟುವಟಿಕೆಗೆ ಕಾರಣ ಸರಕಾರವಲ್ಲ ಬೇರೆ ಎರಡು ಸಂದರ್ಭಗಳು ಜನದಲ್ಲಿ ಸಹಜವಾಗಿರುವ ಉದ್ಯಮ ಪ್ರವೃತ್ತಿ ಸ್ವಭಾವ ಸಿದ್ಧವಾಗಿರುವ ಸಂಪತ್ತು ಈ ಎರಡನೆಯ ವಿಚಾರಕ್ಕೆ ಅಮೆರಿಕ ದೊಡ್ಡ ಉದಾಹರಣೆ ಅಮೆರಿಕಾಗೆ ಬಹು ವಿಸ್ತಾರವಾದ ಭೂಪ್ರದೇಶವು ನದಿ ಸಮುದ್ರಗಳ ಅನುಕೂಲತೆಯು ವಿಸ್ತಾರವಾದ ಅರಣ್ಯ ಸಂಪತ್ತು ಭೂಗರ್ಭದಲ್ಲಿ ಖನಿಜ ಸಂಪತ್ತು ಇವೆ ಈ ಸ್ವಾಭಾವಿಕ ಸಂಪತ್ತುಗಳನ್ನು ಅಮೆರಿಕದ ಉದ್ಯಮಶೀಲರು ಉಪಯೋಗಕ್ಕೆ ತಂದುಕೊಂಡಿದ್ದಾರೆ ಹಾಗೆ ಕಾರ್ಖಾನೆ ಯಂತ್ರಕರ್ಮಗಳು ಅಮೆರಿಕದಲ್ಲಿ ಭೂತಾಕಾರವಾಗಿ ಬೆಳೆದಿವೆ ಇದರಿಂದ ಅಮೆರಿಕದ ಸಂಪತ್ ಸಮೃದ್ಧಿ ಆದರೆ ಆ ಸಂಪತ್ ಸಮೃದ್ಧಿಗೆ ತಕ್ಕಂತೆ ಜನಜೀವನದ ಸೌಖ್ಯ ಸಮೃದ್ಧಿ ಬೆಳೆದಿದೆಯೇ ಎಂಬುದು ಪ್ರಶ್ನೆ ಮತ್ತು ಅಮೆರಿಕದಲ್ಲಿ ಈಗಿರುವುದಕ್ಕಿಂತ ಬೇರೆಯಾದ ರಾಜ್ಯ ವ್ಯವಸ್ಥೆ ಈ ಸಂಪತ್ ಸಮೃದ್ಧಿ ದೇಶದ ಸಂಪತ್ ಸಮೃದ್ಧಿಯು ಯಂತ್ರಶಿಲ್ಪ ಸಮೃದ್ಧಿಯು ಬಹು ಮುಖ್ಯವಾದ ವಿಷಯಗಳೆಂಬುದು ಸರಿ ಆದರೆ ಅವುಗಳೇ ಜನಸೌಖ್ಯವಲ್ಲ ಮತ್ತು ಯಂತ್ರಾಭಿವೃದ್ಧಿ ಅರ್ಥಾಭಿವೃದ್ಧಿಗಳೇ ಮನುಷ್ಯ ಜೀವನದ ಮುಖ್ಯೋದ್ದೇಶವಲ್ಲ ಸಂಪತ್ತಿನ ಅಭಿವೃದ್ಧಿಯ ಅಭಿವೃದ್ಧಿಯು ಜನಸೌಖ್ಯಕ್ಕೆ ವಿಘಾತಕವೇ ಆದೀತು ಇದಕ್ಕೂ ನಿದರ್ಶನವನ್ನು ಅಮೆರಿಕದಲ್ಲಿ ಕಾಣಬಹುದು ಅಮೆರಿಕದಲ್ಲಿ ನಡೆಯುವ ಪಾತಕಗಳ ಮತ್ತು ಅಕಾಯಗಳ ಚರಿತ್ರೆಯು ಈಗ ಹುರುಸಾಗಿ ಬೆಳೆಯುತ್ತಿದೆ ಇದು ನ್ಯೂಯಾರ್ಕ್ ಬದಲಾದ ಮಹಾಪಟ್ಟಣಗಳ ವರದಿಗಳಿಂದ ಸ್ಪಷ್ಟವಾಗುತ್ತದೆ ಈ ವಿಚಾರವನ್ನು ಇಲ್ಲಿಗೆ ಬಿಡೋಣ ಜನದ ಶೀಲ ಸ್ವಭಾವ ಯಾವ ದೇಶದ ರಾಜ್ಯ ವ್ಯವಸ್ಥೆಯೇ ಆಗಲಿ ಅದು ಅಲ್ಲಿಯ ಜನರ ಶೀಲ ಸ್ವಭಾವಗಳನ್ನು ಹೊಂದಿಕೊಂಡದ್ದಾಗಿ ಅವರ ಜೀವಿತ ಧ್ಯೇಯಗಳಿಗೆ ಅನುಕೂಲವಾಗಿರಬೇಕು ಹೀಗೆಂದ ಮೇಲೆ ನಮ್ಮ ಇಂಡಿಯಾ ದೇಶದ ಜನರ ಶೀಲ ಸ್ವಭಾವವೆಂಥದ್ದು ಅವರ ಜೀವಿತ ಧ್ಯೇಯಗಳೇನು ಇವು ನಮ್ಮ ರಾಜಕೀಯದಲ್ಲಿ ಕೇಳಬೇಕಾದ ಮೊದಮೊದಲ ಪ್ರಶ್ನೆಗಳು ನಮ್ಮ ಜನರು ಸಾಮಾನ್ಯವಾಗಿ ಇಹಲೋಕದ ಜೀವನವನ್ನು ಜೀವನದ ಸರ್ವಸ್ವವೆಂದು ತಿಳಿದುಕೊಂಡವರಲ್ಲ ಅವರು ಪರವೆಂಬುದು ಇನ್ನೊಂದುಂಟೆಂದು ಮತ್ತು ಆ ಪರವು ಈ ಇಹಕ್ಕಿಂತ ಹೆಚ್ಚು ಮುಖ್ಯವಾದದ್ದೆಂದು ನಂಬಿಕೊಂಡಿದ್ದಾರೆ ಈ ಕಾರಣದಿಂದ ಅವರ ಪಾಲಿಗೆ ಇಹ ಜೀವನವು ಸಾಧನ ಮಾತ್ರವಾಗಿದೆ ಇಹವೂ ಸಾಧನ ಪರವು ಸಾಧ್ಯ ಸಾಧಿಸಿಕೊಳ್ಳಬೇಕಾದದ್ದು ಬಾಯಾರಿದವನಿಗೆ ಬೇಕಾದದ್ದು ನೀರು ನೀರಿಗೆ ಬೇಕಾದದ್ದು ಪಾತ್ರೆ ಹೀಗೆ ನೀರಿನ ಕಾರಣದಿಂದ ಪಾತ್ರೆಗೆ ಒಂದು ಬೆಲೆ ಅದರಂತೆಯೇ ಪರಧ್ಯೆಯ ಕಾರಣದಿಂದ ಯಹ ಜೀವನಕ್ಕೆ ಬೆಲೆ ಯಹಜೀವನಕ್ಕೋಸ್ಕರ ರಾಜಕೀಯಕ್ಕೆ ಒಂದು ಬೆಲೆ ಇದು ಮುಖ್ಯ ತತ್ವ ನಮ್ಮ ಜನರ ನಂಬಿಕೆ ಸರಿಯಾದದ್ದೇ ಅಲ್ಲವೇ ಎಂಬುದು ಬೇರೆ ವಿಚಾರ ಪ್ರಕೃತಕ್ಕೆ ಅದು ಬೇಕಾಗಿಲ್ಲ ಬೇಕಿಲ್ಲ ದೊಡ್ಡ ಜನಾಂಗವು ಸಾವಿರಾರು ವರ್ಷಗಳಿಂದ ಬೆಳೆಸಿಕೊಂಡು ಬಂದಿರುವ ನಂಬಿಕೆಯನ್ನು ತಪ್ಪೆಂದು ಅವರಿಗೆ ಮನಗಾಣಿಸುವುದು ಆ ನಂಬಿಕೆಯನ್ನು ಅವರು ತ್ಯಜಿಸುವಂತೆ ಮಾಡುವುದು ಬಹಳ ದೊಡ್ಡ ವಿಷಯ ಅದು ನನ್ನಂಥ ವ್ಯಕ್ತಿಗೆ ಬಹು ದೂರವಾದ ವಿಚಾರ ನಾನು ಈಗ ವಾಸ್ತವವಾಗಿ ಯಾವುದೂ ಇದೆಯೋ ಆ ನಂಬಿಕೆಯನ್ನು ಆಧಾರ ಮುಂದಕ್ಕೆ ಸಾಗಬೇಕೆನ್ನುವನು ನನ್ನಂಥವನ ಸಿದ್ಧಾಂತವೇನೆಂದರೆ ರಾಜಕೀಯವೆಂಬುದು ಇಂಡಿಯಾ ದೇಶದ ಜನಕ್ಕೆ ಜೀವನದ ಒಂದು ಕೊಂಚ ಭಾಗ ಮಾತ್ರವಾದೀತ್ತೇ ಹೊರತು ಜೀವನದ ಮುಖ್ಯ ವಿಷಯವಾಗಲಾರದು ಪಾಶ್ಚಾತ್ಯ ಜನರಿಗೆ ಹಾಗಲ್ಲ ಅವರಿಗೆ ಪರಕ್ಕಿಂತ ಮುಖ್ಯವಾದುದು ಇಹ ನಾಳೆ ಎಂಬುದು ಇದ್ದೀತು ಇಹ ಈ ಹೊತ್ತೆಂಬುದು ಈಗ ಸಿದ್ಧವಾಗಿದೆ ಈಗ ಇದನ್ನು ನೋಡಿದ್ದು ಮುಗಿದ ಮೇಲೆ ಪರವನ್ನು ನೋಡೋಣ ಎಂಬುದು ಅಲ್ಲಿಯ ಸಾಮಾನ್ಯರ ಮನೋಗತ ಸಾಮಾನ್ಯ ಜನದ ಪ್ರವೃತ್ತಿ ಹೀಗಿರುವುದರಿಂದ ಅವರಿಗೆ ರಾಜಕೀಯವು ನಿತ್ಯ ಜೀವನದಲ್ಲಿ ಅನಿವಾರ್ಯವಾಗಿದೆ ಪ್ರಜಾರಾಜ್ಯವೆಂದರೆ ನಿತ್ಯ ರಾಜಕೀಯ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಪ್ರತಿ ದಿನವೂ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಹೊತ್ತು ಸರಕಾರವೆಂಬ ಸಂಸ್ಥೆಯನ್ನು ಪರೀಕ್ಷಿಸಿ ನೋಡುತ್ತಾ ಅದರ ಕೊಳಕನ್ನು ಒರೆಸುತ್ತಾ ಅದರ ಚೊಟ್ಟುಪಟ್ಟುಗಳನ್ನು ತಿದ್ದುತ್ತಾ ಇರುವುದೇ ರಾಷ್ಟ್ರಕ ಜನದ ಕಸಬಾಗಿರಬೇಕು ಹೊಟ್ಟೆಗೋಸ್ಕರ ಅನ್ನ ಹೆಚ್ಚು ಹೆಚ್ಚು ಅನ್ನಕ್ಕೋಸ್ಕರ ನಿತ್ಯ ರಾಜಕೀಯ ಹೀಗೆ ಪ್ರಜಾರಾಜ್ಯವೆಂಬುದು ಅದೇ ಒಂದು ಸ್ವತಂತ್ರ ಕಸಬು ಮತ್ತು ಸಾರ್ವಕಾಲಿಕವಾದ ಕಸಬು ಉಪಾಧ್ಯಾಯನು ಕಾರ್ಖಾನೆಯ ಕಾರ್ಮಿಕನು ವೈದ್ಯನು ಇಂಜಿನಿಯರು ತಮ್ಮ ತಮ್ಮ ಕಸಬಿಗಾಗಿ ಅಷ್ಟಿಷ್ಟು ದುಡಿಮೆ ಮಾಡುತ್ತಾರೆ ರಾಜಕೀಯಸ್ತನಿಗಾದರೋ ಸರ್ವದಾ ಅದೇವನ ದುಡಿಮೆ ಭಾಷಣ ಘೋಷಣಾ ತಂತ್ರ ಉಪಾಯ ಹಠ ಛಲ ವೈರ ಪೋಷಣೆ ವೀರ ನಟನೆ ಇವು ರಾಜಕೀಯಸ್ಥ ವೃತ್ತಿಯ ಮುಖ್ಯಾಂಶಗಳು ಭಾರತೀಯರ ಮನೋವೃತ್ತಿ ಇದು ಇವು ಸಾಮಾನ್ಯ ಹಿಂದುವಿನ ಸ್ವಭಾವಕ್ಕೆ ಒಗ್ಗುವ ಕೆಲಸಗಳಲ್ಲ ಅವನು ಅಯ್ಯ ಅಂಗಯ್ಯಗಲದ ಹೊಟ್ಟೆಗೋಸ್ಕರ ಇಷ್ಟು ಪರದಾಟವೇ ಎನ್ನುವನು ಮಹಾನುಭಾವರಾದ ವೇದಾಂತ ದೇಶಿಕರು ಹೇಳುತ್ತಾರೆ ಶಿರುಕಿಮವೇ ಧನಲಮೌದರಂ ಬಾಧಿತುಂ ಪಯಪ್ರಸ್ ಉತ್ಪತ್ತಿ ಪೂರಕಂ ಕಿಮುನ ದಾರಕಂ ಸಾರಸಂ ಬತ್ತದ ಪೈರಿನ ತಳದಲ್ಲಿ ತಾನಾಗಿ ಉದುರಿರುವ ಕಾಳುಗಳನ್ನು ಬೇಸಿ ಅನ್ನ ಮಾಡಿಕೊಂಡು ತಿಂದರೆ ಅದು ಹೊಟ್ಟೆಯಲ್ಲಿನ ಬೆಂಕಿಯನ್ನು ಶಮನ ಮಾಡಲು ಸಾಲದೋ ಹೊಳೆಯಲ್ಲಿಯೋ ಕೊಳದಲ್ಲಿಯೋ ಬಗಸೆಯಿಂದ ನೀರನ್ನು ತೆಗೆದುಕೊಂಡು ಕುಡಿದರೆ ಅದು ಬಾಯಾರಿಕೆಯನ್ನು ಹೋಗಲಾಡಿಸಲಾರದು ಇದು ಸಾಮಾನ್ಯವಾಗಿ ದೇಶದ ಜನದ ಮನೋವೃತ್ತಿ ಗ್ರೀಸ್ ದೇಶದ ತತ್ವಜ್ಞರಲ್ಲಿ ಮುಖ್ಯನಾದ ಎಪಿಸ್ಟ್ಯೂರಸ್ ಎಂಬವನು ಸ್ಟೋಯಿಕ್ ಪಂಗಡದವರು ಮಹಾಕವಿಯಾದ ಲುಕ್ರೀಷಸ್ ಎಂಬಾತನು ಹೀಗೆಯೇ ಕೇಳುತ್ತಿದ್ದರು ಸ್ವಲ್ಪ ಸಂಪತ್ಸಂತೃಪ್ತಿಯು ತತ್ ಸತ್ವಗುಣದ ಲಕ್ಷಣ ಯುರೋಪಿನ ಅಮೆರಿಕದ ರಾಜಕೀಯದಲ್ಲಿ ಸತ್ವಗುಣ ಕುಗ್ಗಿದೆ ರಾಜಸ ಹೆಚ್ಚಿದೆ ವಿಜ್ಞಾನವು ರಾಜಸಕ್ಕೆ ಪ್ರೋತ್ಸಾಹಕವಾಗಿದೆ ರಾಜಸಕ್ಕೆ ಒಗ್ಗತಕ್ಕದ್ದು ಕೇವಲ ಪ್ರಜಾ ರಾಜಕೀಯ ನಿತ್ಯ ಅಸಂತೃಪ್ತಿಯೇ ಅದರ ಮುಖ್ಯ ಲಕ್ಷಣ ದಿನ ಒಂದು ಹೊಸ ತಕರಾರು ಹೇಳಬೇಕು ಜನ ಎರಡು ಮೂರು ಕಕ್ಷಿಗಳಾಗಬೇಕು ಹೋರಾಟವಾಗುತ್ತಿರಬೇಕು ಮೆಜಾರಿಟಿಯ ತೀರ್ಮಾನ ಕೂಡ ತಾತ್ಕಾಲಿಕವಾಗಬೇಕು ಅದನ್ನು ಬದಲಾಯಿಸಲು ಮತ್ತೆ ಹೋರಾಟ ಇದು ಅಲ್ಲಿಯ ನಿತ್ಯ ಜೀವನ ಇದು ನಮ್ಮ ಜನಕ್ಕೆ ಒಪ್ಪುವಂತದ್ದಲ್ಲ ರಾಜಕೀಯವನ್ನು ಒಂದು ಪ್ರತ್ಯೇಕವಾದ ಸ್ವತಂತ್ರ ಕಸಬನ್ನಾಗಿ ಮಾಡುವುದು ಯಾರಿಗೂ ಹಿತಕರವಲ್ಲ ಅದು ರಾಜಕೀಯಸ್ಥನ ಸ್ವಭಾವವನ್ನು ಕೀಳು ಜನದ ಒಗ್ಗಟ್ಟನ್ನು ಮುರಿದು ಕಕ್ಷಿ ಪಕ್ಷಗಳ ಗೊಂದಲವನ್ನೆಬ್ಬಿಸುತ್ತದೆ ಜನರ ಮನಸ್ಸನ್ನು ಪರದ ಚಿಂತನೆಯಿಂದ ಬೇರೆ ಕಡೆಗೆ ತಿರುಗಿಸಿ ಲೌಕಿಕ ಲೋಭಗಳನ್ನು ಬೆಳೆಸಿ ಆತ್ಮದ ಅವನತಿಗೆ ಕಾರಣವಾಗುತ್ತದೆ ಇದಕ್ಕೆ ನಮ್ಮ ದೇಶ ಸಿದ್ಧವಾಗಿಲ್ಲ ಸಿದ್ಧವಾಗಬಾರದು ಹಾಗೆಂದರೆ ನಮಗೆ ಪ್ರಜಾ ರಾಜಕೀಯ ಸುತರ ಬೇಡವೆಂದು ಅರ್ಥವಲ್ಲ ರಾಜ್ಯವು ಪ್ರಜೆಯನ್ನು ಅವಲಂಬಿಸಿಕೊಂಡಿರಬೇಕಾದ್ದೆಂಬುದು ಮುಖ್ಯ ತತ್ವ ರಾಜ್ಯದ ನೀತಿಗಳು ಕಾಯಿದೆ ಕಟ್ಟುಪಾಡುಗಳು ಜನ ಬಾಹುಳ್ಯಕ್ಕೆ ಸಮ್ಮತವಾಗಿರಬೇಕು ಹೀಗೆ ಜನ ಬಾಹುಲ್ಯದ ನಿಜವಾದ ಮನೋಗತವನ್ನು ವ್ಯಕ್ತಪಡಿಸುವುದಕ್ಕೆ ಎಷ್ಟು ಮಾತ್ರ ರಾಜಕೀಯ ಅವಶ್ಯವೋ ಅಷ್ಟು ಮಾತ್ರ ಪ್ರಜಾಧಿಕಾರವನ್ನು ಕಾಪಾಡಬೇಕಾದದ್ದು ಅದನ್ನು ಮೀರಿದ ಪ್ರಜಾ ರಾಜಕೀಯವು ವಿಪರೀತ ಕೆಡಮಾಡಿತು ಸ್ವಾತಂತ್ರ್ಯ ಪೂರ್ವದ ಅರವತ್ತು ವರ್ಷಗಳ ಮೈಸೂರಿನ ಚರಿತ್ರೆಯನ್ನು ಹಕ್ಕಿಯ ಕಣ್ಣಿನಿಂದ ನೋಡೋಣ ಹಕ್ಕಿಯ ನೋಟಕ್ಕೆ ಸಿಕ್ಕುವುದು ಶಿಖರ ಗೋಪುರಗಳ ಮೇಲ್ಭಾಗ ಕಟ್ಟಡಗಳ ಸಂದುಗೊಂದುಗಳು ಮೂಲೆ ಮಡಕುಗಳು ಹಕ್ಕಿಗೆ ಕಾಣಬಾರವು ರಾಜೀವ್ ಒಟ್ಟಿನಲ್ಲಿ ತನ್ನ ಯೋಗಕ್ಷೇಮಗಳನ್ನು ಗಳಿಸಿಕೊಳ್ಳಲಾಯಿತೆ ಅಭ್ಯುದವನ್ನು ಸಾಯಿಸಿಕೊಳ್ಳಲಾಯಿತೆ ಆಗಿದ್ದರೆ ಅದು ಎಷ್ಟು ಮಾತ್ರ ಆಗದೆ ಹೋಗಿದ್ದರೆ ಅದೇಕೆ ಹಾಗೆ ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವುದು ನಮ್ಮ ಉದ್ದೇಶ ಗಾತ್ರವು ಅಪಕೃತ ರಾಜ್ಯವು ದೊಡ್ಡದೇ ಚಿಕ್ಕದೇ ಎಂಬ ಪ್ರಶ್ನೆಗೆ ಇಲ್ಲಿ ಸ್ಥಳವಿಲ್ಲ ವಿಸ್ತಾರದಲ್ಲಿ ಆಗಲಿ ಜನಸಂಖ್ಯೆಯಲ್ಲಾಗಲಿ ಸಂಪನ್ಮೂಲಗಳಲ್ಲಿಯಾಗಲಿ ಮೈಸೂರಿಗಿಂತ ದೊಡ್ಡದಾದ ರಾಜ್ಯಗಳು ಭೂಲೋಕದಲ್ಲಿ ಎಷ್ಟೋ ಇವೆ ಅದಕ್ಕಿಂತ ಸಣ್ಣವಾದವು ಎಷ್ಟೋ ಇವೆ ರಾಜ್ಯದ ಗಾತ್ರ ನಮಗೆ ಅಪ್ರಕೃತ ಮುಖ್ಯವಾದದ್ದು ರಾಜ್ಯ ನಿರ್ವಾಹಕ್ರಮ ರಾಜ್ಯದ ಕಾರ್ಯನೀತಿ ರಾಜ್ಯ ಯಂತ್ರದ ಚಕ್ರ ಕೀಲುಗಳು ಅವುಗಳ ಬಲಾಬಲ ಸ್ಥಾನಗಳು ಬೆಂಗಳೂರು ಸೆಂಟ್ರಲ್ ಕಾಲೇಜಿನ ಮಧ್ಯ ಗೋಪರದಲ್ಲಿ ಒಂದು ದೊಡ್ಡ ಗಡಿಯಾರವಿರುತ್ತದಷ್ಟೇ ಕಾಲೇಜಿನ ವಿದ್ಯಾರ್ಥಿನಿಯ ಪುಟ್ಟ ಕೈಯ ಮಣಿಕಟ್ಟಿನಲ್ಲಿ ಪುಟ್ಟ ಗಡಿಯಾರ ಇರುತ್ತದೆ ಆ ದೊಡ್ಡ ಗಡಿಯಾರಕ್ಕಿಂತ ಇನ್ನೂ ದೊಡ್ಡ ಗಡಿಯಾರಗಳು ಬಿಗ್ಬೆನ್ ಅಂತವು ಎಷ್ಟೋ ಇವೆ ಪ್ಯಾರಿಸ್ ನ್ಯೂಯಾರ್ಕ್ ಮೊದಲಾದ ಎಷ್ಟೋ ಪಟ್ಟಣಗಳಲ್ಲಿ ದೊಡ್ಡ ಗೋಪರ ಗೋಪುರ ಗಡಿಯಾರಗಳಿರುತ್ತವೆ ಈ ಬೇರೆ ಬೇರೆ ಗಡಿಯಾರಗಳಲ್ಲಿ ಕಾಣುವ ಭೇದವು ಗಾತ್ರ ಮಾತದ ಮಾತ್ರದ್ದು ಯಂತ್ರ ಸ್ವರೂಪದ್ದಲ್ಲ ಯಂತ್ರ ರಚನೆ ಮೂರರಲ್ಲಿಯೂ ಒಂದೇ ತತ್ವವನ್ನು ಅನುಸರಿಸಿದ್ದು ಯಂತ್ರಾಂಗಗಳ ಚಲನೆಗಳ ರೀತಿಯಲ್ಲಿಯೂ ಪರಿಮಾಣದಲ್ಲಿಯೂ ಒಂದೇ ಲೆಕ್ಕಾಚಾರ ಒಂದು ದೃಷ್ಟಿಯಿಂದ ನೋಡಿದರೆ ಚಿಕ್ಕ ಗಡಿಯಾರದ ನವರು ನಾಜೂಕುಗಳು ಹೆಚ್ಚಿನವು ರಿಪೇರಿ ಮಾಡಬೇಕಾಗಿ ಬಂದಾಗ ದೊಡ್ಡ ಗಡಿಯಾರಕ್ಕಿಂತ ಸಣ್ಣ ಗಡಿಯಾರ ಹೆಚ್ಚು ಕತಿಯನ್ನು ಪ್ರಯಾಸವನ್ನು ಅಪೇಕ್ಷಿಸುತ್ತದೆ ರಾಜ್ಯ ಯಂತ್ರದ ವಿಚಾರವೂ ಹಾಗೆ ದೊಡ್ಡ ರಾಜ್ಯವನ್ನು ಆಡುವವರಿಗೆ ಕಷ್ಟಗಳು ಪರೀಕ್ಷೆಗಳು ಇರುತ್ತವೆಂದರೆ ಸಣ್ಣ ರಾಜ್ಯದವರಿಗೂ ಅವು ಬೇರೆ ಇರುತ್ತವೆ ಆನೆಯ ಹೊರೆ ಆನೆಗಿದ್ದರೆ ಇರುವೆಯ ಹೊರೆ ಇರುವೆಗೂ ಇರುತ್ತದೆ ಇಷ್ಟರ ಮೇಲೆ ಮೈಸೂರು ಸ್ವತಂತ್ರ ರಾಜ್ಯವಾಗಿರಲಿಲ್ಲ ಅದು ಅಧೀನ ರಾಜ್ಯ ಬ್ರಿಟಿಷ್ ಪ್ರತಿನಿಧಿಗಳ ಮೇಲ್ಪಣೆ ಮೇಲ್ವಿಚಾರಣೆಗಳಿಗೆ ಒಳಪಟ್ಟಿದ್ದದ್ದು ಈ ಅಧಿಕಾರ ಮಿತಿಯನ್ನು ನಾವು ನೆನಪಿನಲ್ಲಿರಿಸಿಕೊಳ್ಳಬೇಕು ಹಾಗಿದ್ದರೂ ಮೈಸೂರು ರಾಜ್ಯ ಅರವತ್ತು ವರ್ಷದಷ್ಟು ದೀರ್ಘಕಾಲ ತಲೆ ನಿಂತು ಯಶಸ್ವಿಯಾಗಿ ಬಾಳಿತೆಂಬುದು ಮುಖ್ಯ ವಿಷಯ ಮೈಸೂರಿನ ಸಾಧನೆ ರಾಜ್ಯವು ಸಾಧಿಸಬೇಕಾದ ಕಾರ್ಯಗಳನ್ನು ಎರಡು ಜಾತಿಯಾಗಿ ವಿಂಗಡಿಸಬಹುದು ದಿನಚರಿ ಎಂದರೆ ಅಂದಂದಿನ ಸಾಮಾನ್ಯವಾದ ಆಡಳಿತ ಪ್ರಗತಿ ಎಂದರೆ ಪ್ರಜೆಯ ಕ್ಷೇಮಾಭಿವ್ಯಗಳನ್ನು ಇನ್ನೂ ಮೇಲ್ಮೆಟ್ಟಕ್ಕೇರಿಸುವುದು ಈ ಎರಡು ಬಗೆಯ ಹಿತಸಾಧನೆಯಲ್ಲಿಯೂ ಮೈಸೂರು ಕೃತಾರ್ಥವೆನಿಸಿತು ಇಂಡಿಯಾದ ಯಾವ ಪ್ರಾಂತಕ್ಕೂ ಯಾವ ರಾಜ್ಯಕ್ಕೂ ಅದು ಎಂದೂ ಹಿಂದೆ ಬಿದ್ದಿದ್ದಲ್ಲ ಮತ್ತು ಕೆಲ ವಿಚಾರಗಳಲ್ಲಿ ಅನೇಕ ಪ್ರಾಂತಗಳಿಗಿಂತ ರಾಜ್ಯಗಳಿಗಿಂತ ಮುಂಬರಿದಿತ್ತು ಇದು ಮೈಸೂರಿನ ರಾಜ್ಯ ವ್ಯವಸ್ಥೆಯ ಸಾಧನೆ ನನ್ನ ವೈಯಕ್ತಿಕ ವಿಮರ್ಶೆಯಲ್ಲಿ ಸಾವಿರದ ಎಂಟುನೂರ ಎಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತರವರೆಗಿನ ಅರವತ್ತು ವರ್ಷಗಳ ಮೈಸೂರು ರಾಜ್ಯದ ಚರಿತ್ರೆ ಇಂದಿನ ಪ್ರಜಾಭಿಮಾನಿಗಳ ಸಾವಧಾನ ವ್ಯಾಸಂಗಕ್ಕೆ ಅರ್ಹವಾಗಿದೆ ಸ್ವತಂತ್ರ ಭಾರತದ ಯಾವ ಪ್ರದೇಶದಲ್ಲಿಯೂ ರಾಜ್ಯಯಂತ್ರ ಈಗ ಅಷ್ಟು ಸುಗಮವಾಗಿಯೂ ಅಷ್ಟು ಪ್ರಗತಿ ಸಾಧಕವೂ ಅಷ್ಟು ಸರ್ವಜನ ದಾಯಕವಾಗಿಯು ನಡೆಯುತ್ತಿದೆ ಎಂದು ನಾನು ಹೇಳಲಾರೆ ಈ ಅಭಿಪ್ರಾಯವನ್ನು ಒಪ್ಪಲಾರದವರು ಎಷ್ಟೋ ಮಂದಿ ಇದ್ದಾರು. ಹಿಂದಿನ ಮೈಸೂರಿನ ರಾಜ್ಯ ನಿರ್ವಾಹದಲ್ಲಿ ಲೋಪದೋಷಗಳೇನೇನು ಇರಲಿಲ್ಲವೆಂದು ನಾನು ಹೇಳುತ್ತಿಲ್ಲ ಅದು ಸರ್ವಾಂಗ ಸಮೀಚೀನವಾಗಿದ್ದದ್ದಲ್ಲ ಆದರೆ ಸರ್ವಾಂಗ ಸಮೀಚೀನವಾದ ಮನುಷ್ಯ ಸಂಸ್ಥೆ ಯಾವುದು ವೈಯಕ್ತಿಕವಾದ ಅಸಮಾಧಾನಗಳು ಎಂಥ ಸರಕಾರದಲ್ಲಿಯೂ ಕೊಂಚ ಕೊಂಚ ಇದ್ದೇ ಇರುತ್ತವೆ ಉದ್ಯೋಗಸ್ಥರಲ್ಲಿ ಸೀನಿಯಾರಿಟಿ ವಿಚಾರ ಪ್ರಮೋಷನುಗಳು ವರ್ಗಾವರ್ಗಿಗಳು ದಿನಭತ್ಯಗಳು ಇಂಥ ಬಾಬುಗಳ ಪುಕಾರು ಜನವರ್ಗದಲ್ಲಿ ತಮ್ಮ ಮಗನಿಗೆ ಚಾಕರಿ ಸಿಕ್ಕಲಿಲ್ಲ ತಮ್ಮ ಬಂಧುವಿಗೆ ಕಾಂಟ್ರಾಕ್ಟು ದೊರೆಯಲಿಲ್ಲ ತಮ್ಮ ನೆಂಟನಿಗೆ ಯಾವುದೋ ರಿಯಾಯಿತಿ ಸಿಕ್ಕಲಿಲ್ಲ ಇಂಥ ಪುಕಾರುಗಳು ಮುದುಕನ ಮೈನೋವುಗಳಂತೆ ಒಂದು ವಿಧದ ವಿಧದಲ್ಲದಿದ್ದರೆ ಇನ್ನೊಂದು ವಿದದಲ್ಲಿ ಯಾವಾಗಲೂ ಇದ್ದೇ ಇರುತ್ತವೆ ಇದು ವಿಚಾರಾರ್ಹವಲ್ಲ ರಾಜ್ಯವು ಒಂದು ಮನುಷ್ಯ ಸಂಸ್ಥೆ ಮನುಷ್ಯ ಸಹಜವಾದ ಲೋಪದೋಷಗಳು ಅವನ ಸಂಸ್ಥೆಯಲ್ಲಿ ಪ್ರತಿಬಿಂಬಿಸುವುದು ಅನಿವಾರ್ಯವಾಗಿದೆ ಆದ್ದರಿಂದ ನಾವು ಯಾವ ಸರ್ಕಾರದ ವಿಷಯದಲ್ಲಾಗಲಿ ಕೇಳಬೇಕಾದ ಪ್ರಶ್ನೆ ಇದು ಸರ್ವ ದೋಷ ಸರ್ವಗುಣ ಪರಿಪೂರ್ಣವಾಗಿದೆಯೇ ಎಂದಲ್ಲ ನಾವು ಕೇಳಬಹುದಾದ ಪ್ರಶ್ನೆ ಇದು ಈ ರಾಜ್ಯಕ್ರಮದಲ್ಲಿ ಮನುಷ್ಯ ಸಾಧ್ಯವಾದಷ್ಟು ಮಟ್ಟಿನ ದೋಷ ನಿವಾರಣೆಗೂ ಗುಣಾಭಿವೃದ್ಧಿಗೂ ಸಾಧನೋಪಾಯಗಳುಂಟೆ ಇದು ಪ್ರಶ್ನೆ ಈ ಪ್ರಶ್ನೆಗೆ ನಮ್ಮ ಹಳೆಯ ಮೈಸೂರಿನ ರಾಜ್ಯ ಕ್ರಮವು ಸಮರ್ಪಕವಾಗಿತ್ತು ಎಂದು ನನ ಉತ್ತರ ದಿವಾನರ ಪಾತ್ರ ಸ್ವಾತಂತ್ರ್ಯ ಪೂರ್ವದ ಆಡಳಿತದಲ್ಲಿ ರಾಜ್ಯ ಯಂತ್ರದ ಮುಖ್ಯ ಚಾಲಕರಾಗಿದ್ದವರು ದಿವಾನರು ಎಂದರೆ ಮುಖ್ಯಮಂತ್ರಿಗಳು ಯಾರ ಸಲಹೆ ಸಲಹೆಯಾದರೂ ಯಾರ ಆಲೋಚನೆಯಾದರೂ ಕಾರ್ಯರೂಪಕ್ಕೆ ಬರುವುದು ಮುಖ್ಯಮಂತ್ರಿಯ ಮೂಲಕ ಒಂದಾನೊಂದು ಸಂಕಲ್ಪ ಮಹಾರಾಜರದೇ ಆಗಿರಲಿ ಮಹಾ ಜನಸಭೆಯದೇ ಆಗಿರಲಿ ಅಥವಾ ಆಡಳಿತಗಾರರದಾಗಲಿ ಅದು ಯಾರ ಮನಸ್ಸಿನಲ್ಲಿ ಉದಿಸಿದ್ದರೂ ಅದನ್ನು ಕಾರ್ಯಕ್ಷೇತ್ರದಲ್ಲಿ ರೂಪುಗೊಳಿಸುವ ಅಧಿಕಾರಿ ದಿವಾನ ಅಥವಾ ಮುಖ್ಯಮಂತ್ರಿ ಮತ್ತು ಯಾರ ಸಲಹೆ ಸೂಚನೆಗಳಿಗೂ ಕಾದಿರದೆ ಕಾರ್ಯ ಕಾರ್ಯನಿಶ್ಚಯ ಮಾಡಿ ಪ್ರಜಾಹಿತವನ್ನು ಸಂಪಾದಿಸಬೇಕಾದವನು ದಿವಾನ ಅಥವಾ ಮುಖ್ಯಮಂತ್ರಿ ಇದು ನಮ್ಮ ಹಿಂದಿನ ರಾಜ್ಯ ಪದ್ಧತಿಯ ಮುಖ್ಯ ಲಕ್ಷಣ ದಿವಾನರುಗಳ ಆಡಳಿತದ ವಿಚಕ್ಷಣೆ ಸಾವಿರದ ಹಿಂದೆ ದಿವಾನ್ ಅಧಿಕಾರ ನಡೆಸಿದವರೆಲ್ಲರೂ ಅವರವರ ದಾರಿಯಲ್ಲಿ ರಾಜ ನಿಷ್ಠ ರಾಜ್ಯನಿಷ್ಠರು ಸಮರ್ಥರು ರಾಜ್ಯ ಕಾರ್ಯದಲ್ಲಿ ಪ್ರಗತಿ ನಿತ್ಯ ನಿರ್ವಾಹ ಎಂದು ಎರಡು ದರ್ಜೆಗಳೆಂದು ಹಿಂದೆ ಹೇಳಿದೆ ಅದಕ್ಕನುಸಾರವಾಗಿ ರಾಜ್ಯದ ಅಧಿಕಾರ ಚಾಲ ಎರಡು ದರ್ಜೆಗಳುಂಟು ರಾಜ್ಯ ವಿಚಕ್ಷಣರು ನಿಯುಕ್ತ ನಿರ್ವಾಹಕರು ಹೀಗೆ ನೋಡಿದರೆ ಮೈಸೂರಿನ ದಿವಾನರುಗಳಲ್ಲಿ ನಾಲ್ವರು ರಾಜ್ಯ ವಿಚಕ್ಷಣರು ರಂಗಾಚಾರ್ಲು ಶೇಷಾದ್ರಿ ಅಯ್ಯರ್ ವಿಶ್ವೇಶ್ವರಯ್ಯ ಮಿರ್ಜಾ ಇವರು ಮಿಕ್ಕ ಆರು ಮಂದಿ ತಂಬೂಚೆಟ್ಟಿ ಪಿ ಎನ್ ಕೃಷ್ಣಮೂರ್ತಿ ವಿಪಿ ಮಾದವರಾವ್ ಟಿ ಆರಂದರಾವ್ ಎ ಆರ್ ಬ್ಯಾನರ್ಜಿ ಕಾಂತರಾಜ ಅರಸು ಅಡ್ಮಿನಿಸ್ಟ್ರೇಟರ್ಸ್ ಎಂಬ ನಿಯುಕ್ತ ನಿರ್ವಾಹಕರ್ತರ ದರ್ಜೆಯಲ್ಲಿ ಉನ್ನತರಾದವರು ರಾಜ್ಯ ವಿಚಕ್ಷಣರು ನಾಲ್ವರು ನಾಲ್ಕು ಬಗ್ಗೆ ರಂಗಾಚಾರ್ಲು ಪ್ರಜಾ ಪ್ರಬೋಧನೆ ಸಂಪತ್ ಪ್ರಗತಿ ಆಡಳಿತ ಶೇಷಾದ್ರೇಯ ಸಂಪತ್ ಪ್ರಗತಿ ಆಡಳಿತ ವಿಶ್ವೇಶ್ವರಯ್ಯ ಸಂಪತ್ ಪ್ರಗತಿ ಪ್ರಜಾ ಶಿಕ್ಷಣ ಆಡಳಿತ ಮಿರ್ಜಾ ಇಸ್ಮಾಯಿಲ್ ಸಂಪತ್ ಪ್ರಗತಿ ಆಡಳಿತ ಪ್ರಜಾ ಸಮಾಧಾನ ಸಾಮಾನ್ಯ ಆಡಳಿತದ ಮೇಲ್ಮಟ್ಟ ದಿನ ದಿನದ ಸಾಮಾನ್ಯ ಆಡಳಿತಗಳ ವಿಷಯದಲ್ಲಿ ಹತ್ತು ಮಂದಿಯು ದಕ್ಷರು ಮತ್ತು ನ್ಯಾಯವಿದೇಯರು ಲಂಚ ಮೊದಲಾದ ಅಪ್ರಮಾಣಿಕತೆಗೂ ಅಕ್ರಮಗಳಿಗೂ ಅವರು ಯಾರು ಸಹನೆ ತೋರಿದವರಲ್ಲ ನಿರ್ದಾಕ್ಷಿಣ್ಯವಾಗಿ ವಿಚಾರಣೆ ನಡೆಸಿ ತಕ್ಕ ದಂಡನೆ ವಿಧಿಸುತ್ತಿದ್ದವರು ಅವರು ದೇವರೆಂಬ ಮಹಾಶಕ್ತಿಯನ್ನು ನಂಬಿದ್ದವರಾದದ್ದರಿಂದ ಪಾಪಕ್ಕೆ ಹೆದರುತ್ತಿದ್ದರು ಅವರೆಲ್ಲ ಕಾನೂನು ಕಟ್ಟುಪಾಡುಗಳನ್ನು ತಿಳಿದುಕೊಂಡಿದ್ದವರು ಮತ್ತು ಅನುಭವದಿಂದ ಕಲಿತಿದ್ದವರು ಹತ್ತು ಮಂದಿ ದಿವಾನರುಗಳಲ್ಲಿ ಆರು ಮಂದಿ ಪ್ರಗತಿ ಸಾಧಕರನ್ನು ಎನಿಸುವುದಕ್ಕಿಂತ ನಿಯುಕ್ತ ನಿರ್ವಾಹಕ ಶ್ರೇಣಿಯಲ್ಲಿ ಸೇರತಕ್ಕವರಾದರೂ ಅವರು ಪ್ರಗತಿ ವಿರೋಧಿಗಳಲ್ಲ ಅವರು ಪ್ರಗತಿ ಸಹಾಯಕರೇ ಆಡಳಿತವನ್ನು ಒಂದು ಮೇಲ್ಮಟ್ಟದಲ್ಲಿರಿಸಿದ್ದದ್ದೇ ಅವರು ಮಾಡಿದ ಸಹಾಯ ನಮ್ಮ ದಿನಚರಿಯಲ್ಲಿ ಊಟ ನಿದ್ದೆ ಹೇಗೋ ಸರಕಾರದಲ್ಲಿ ದಿನ ದಿನದ ಸಾಮಾನ್ಯ ಆಡಳಿತ ಹಾಗೆ ಅದಕ್ಕಿಂತ ಹೆಚ್ಚಿನದು ಏನು ನಡೆಯಬೇಕಾದರೂ ಅಸಲು ಆಡಳಿತ ಮೊದಲು ಚೆನ್ನಾಗಿ ನಡೆಯುವುದು ಸಾಮಾನ್ಯ ಆಡಳಿತ ಚೆನ್ನಾಗಿ ನಡೆಯುವುದೆಂದರೆ ಏನು ಸರಕಾರಕ್ಕೆ ಪ್ರಜಾಜನದಿಂದ ಬರುವ ದೂರು ಕೋರಿಕೆಗಳ ವಿಷಯದಲ್ಲಿಯೂ ಸರಕಾರ ತಾನಾಗಿ ನಡೆಸಬೇಕಾದ ಕೆಲಸಗಳ ವಿಷಯದಲ್ಲಿಯೂ ಗೊತ್ತಾದ ಕಾಲನಿಯಮ ಬಹಿರಂಗವಾದ ವಿಚಾರಣೆ ಬಹಿರಂಗವಾದ ನಡವಳಿಕೆ ಕಾನೂನು ಪ್ರಯೋಗ ಕಾನೂನು ಅವಕಾಶ ಕೊಡುವಷ್ಟು ಸಹಾಯ ಬುದ್ಧಿ ಸತ್ಯನಿಷ್ಠೆ ಇವು ಒಳ್ಳೆಯ ಆಡಳಿತದ ಲಕ್ಷಣಗಳು ಸರಕಾರದಿಂದ ಪ್ರಜೆಗೆ ಶಾಸನಾನುಸಾರವಾಗಿ ಸಲ್ಲಬೇಕಾದದ್ದು ಸಕಾಲದಲ್ಲಿ ಹೆಚ್ಚು ಕಡಿಮೆಗಳಿಲ್ಲದಂತೆ ಸಲ್ಲಬೇಕು ಇದು ಆಡಳಿತಗಾರನ ಜವಾಬ್ದಾರಿ ನೀತಿಗೆ ಲೋಪ ಜನಕ್ಕೆ ಅನುಕೂಲ ಮಾಡಬೇಕಾದದ್ದು ಸರಕಾರ ಈ ವಿಷಯದಲ್ಲಿ ಮೈಸೂರಿಗೆ ಬ್ರಿಟಿಷ್ ಕಮಿಷನರುಗಳಿಂದ ಒಂದು ಶಿಸ್ತಿನ ಮಟ್ಟ ಬಂದಿತ್ತು ನಮ್ಮ ದಿವಾನರುಗಳು ಆ ಮಟ್ಟವನ್ನು ನಿಲ್ಲಿಸದೆ ಎತ್ತಿ ಹಿಡಿದರು ಇನ್ನು ಇನ್ನೂ ಮೇಲಕ್ಕೇರಿಸಿದರು ಕೆಲವರು ಮಟ್ಟವನ್ನು ಹೆಚ್ಚಿಸಲಾಗದೆ ಹೋದರು. ಯಾರು ಆ ಮಟ್ಟವನ್ನು ಕೀಳು ಮಾಡಿದವರಲ್ಲ ನವೋತ್ಸಾಹದ ಒತ್ತಡ ಅರವತ್ತು ವರ್ಷಗಳ ಚರಿತ್ರೆಯಲ್ಲಿ ಎಲ್ಲ ಮಂತ್ರಿಗಳು ಅತಿಶಯ ಪ್ರಗತಿ ಸಾಧಕರೇ ಆಗಿರಬೇಕೆಂಬುದು ಅಸಾಧ್ಯದ ನಿರೀಕ್ಷಣೆ ಅದು ಪ್ರಯೋಜನಕಾರಿಯೂ ಆಗದು ದಿನ ಗ್ಲ್ಯಾಡ್ಸ್ಟನ್ ಮರುಬೆಳಗಾದರೆ ಬಿಸ್ಮಾರ್ಕ್ ಇಂದು ವಿಶ್ವೇಶ್ವರೀಯ ನಾಳೆ ಗಾಂಧಿ ಹೀಗೆ ಮಹಾ ಪ್ರಗತಿ ವಿಚಕ್ಷಣರು ಸಾಲು ಸಾಲಾಗಿ ಬಂದರೆ ಅವರಿಗೆ ತಕ್ಕ ಜನ ಹಾಗೆ ಸಂತತವಾಗಿ ಬೇಕಲ್ಲ ಪ್ರಗತಿ ಎಂದರೆ ಒಂದು ಹೊಸ ಉದ್ದೇಶ ಮತ್ತು ಒಂದು ಹೊಸ ಉತ್ಸಾಹ ಹೊಸ ಉದ್ದೇಶವು ಹೊಸ ಉತ್ಸಾಹವು ಜನರ ಮೇಲೆ ಹೊಸ ಒತ್ತಡವನ್ನು ಹಾಕುತ್ತವೆ ಹೊಸ ಪ್ರಯತ್ನವನ್ನು ಅಪೇಕ್ಷಿಸುತ್ತವೆ ಆ ಒತ್ತಡವನ್ನು ಜೀರ್ಣಿಸಿಕೊಂಡು ಆ ಪ್ರಯತ್ನಕ್ಕೆ ಅಣಿಯಾಗಲು ಜನಕ್ಕೆ ಕಾಲಾವಕಾಶ ಬೇಕು ಈ ಕಾಲಾವಕಾಶವನ್ನು ಸಾಮಾನ್ಯ ಕಾರ್ಯನಿರ್ವಾಹಿಗಳು ಒದಗಿಸುತ್ತಾರೆ